ಲೆಸನ್ ನಂಬರ್ ಸಿಕ್ಸ್ಟೀನ್ ಇದು ನಿಮ್ ತೋಟಾನ ಹೌದು ಹೌದು ನಮ್ ತೋಟಕ್ಕಿಂತ ನಿಮ್ ತೋಟಾನೇ ದೊಡ್ಡದು ನಮ್ ತೋಟಕ್ಕಿಂತ ನಿಮ್ ತೋಟನೇ ದೊಡ್ಡದು ಹೌದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಷ್ಟೇ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಷ್ಟೇ ಸಿಂಧು ಇದು ಯಾವ ಗಿಡ ಸಿಂಧು ಇದು ಯಾವ ಗಿಡ ಮಲ್ಲಿಗೆ ಗಿಡನೋ ಇರುವಂತ ಗಿಡನೋ ಮಲ್ಲಿಗೆ ಗಿಡನೋ ಇರುವಂತಿಗೆ ಗಿಡಾನೋ ಅದ ಅದು ಇರುವಂತಿಗೆ ಗಿಡ ಅದ ಅದು ಇರುವಂತಿಗೆ ಗಿಡ ಮಲ್ಲಿಗೆ ಗಿಡ ಇದು ಮಲ್ಲಿಗೆ ಗಿಡ ಇದು ಮಲ್ಲಿಗೆ ಇರುವಂತಿಗೆಗೆ ವಾಸನೆ ಹೆಚ್ಚು ಅಲ್ವಾ ಆದರೆ ಎಲ್ಲಕ್ಕಿಂತ ಕೆಂಡ ಸಂಪಿಗೆಗೆ ವಾಸನೆ ಹೆಚ್ಚು ಕೆಂಡ್ ಸಂಪಿಕೆ ಮರ ಯಾವುದು ಇಲ್ಲಿ ಮರ ಯಾವುದು ಇಲ್ಲಿ ಅದೋ ಅಲ್ಲಿ ಅದು ಅಲ್ಲಿ ಅದ್ಯಾರು ಸಿಂಧು ಆ ಚಿಕ್ಕ ಹುಡುಗಿರು ಅದ್ಯಾರು ಸಿಂಧು ಆ ಚಿಕ್ಕ ಹುಡುಗಿರು ಅವರ ಅವರು ನಮ್ಮ ಅಕ್ಕನ ಮಕ್ಕಳು ಅವರ ಅವ್ರ ನಮ್ಮ ಅಕ್ಕನ ಮಕ್ಕಳು ದೊಡ್ಡ ಹುಡುಗಿ ಹೆಸರು ಸ್ನೇಹ ಚಿಕ್ಕ ಹುಡುಗಿ ಹೆಸರು ಸಹನ ದೊಡ್ಡ ಹುಡುಗಿ ಹೆಸರು ಸ್ನೇಹ ಚಿಕ್ಕ ಹುಡುಗಿ ಹೆಸರು ಸಹನ ಸ್ನೇಹನ್ಗಿಂತ ಸಹನಾನೇ ಎತ್ತ ಸ್ನೇಹನಿಗಿಂತ ಸಹನಾನೇ ಎತ್ತೇ ಎತ್ತೇ ಎತ್ತರ ಸ್ನೇಹ ಸ್ವಲ್ಪ ಸ್ನೇಹ ಸ್ವಲ್ಪ ಕೂಳ್ಳ ಜೊತೆಗೆ ಬಣ್ಣಾನೂ ಸ್ವಲ್ಪ ಕಡಿಮೆನೆ ಜೊತೆಗೆ ಬಣ್ಣಾನೂ ಸ್ವಲ್ಪ ಕಡಿಮೆನೆ ಅಂತ ಕುಳ್ಳಿ ಏನಲ್ಲ ಅಂತ ಕುಳ್ಳಿ ಏನಲ್ಲ ಬಣ್ಣ ನಿಮ್ಮಕ್ಕಿಂತ ಕಮ್ಮಿ ಅಷ್ಟೇ ಬಣ್ಣ ನಿಮ್ಮಕ್ಕಿಂತ ಕಮ್ಮಿ ಅಷ್ಟೆ ಅವಳು ಎಲ್ಲಾ ಅವ್ರ ತಂದೆ ಹಾಗೆ ಅವಳು ಎಲ್ಲಾ ಅವ್ರ ತಂದೆ ಹಾಗೆ ಸಹನಾ ಸ್ವಲ್ಪ ಉಷನ್ ಹಾಗಲ್ವಾ ಸಹನ ಸ್ವಲ್ಪ ಉಷನ್ ಹಾಗಲ್ವಾ ಯಾವ ಉಷಾನೆ ಯಾವ ಉಷಾನೆ ಸಂಧ್ಯಾಂತಂಗಿ ಉಷಾ ಸಂಧ್ಯಾಂತಂಗೆ ಉಷಾ ಉಹು ಅವಳೆ ಬೇರೆ ತರಹ ಇವಳೆ ಬೇರೆ ತರಹ ಉಷನಿಗಿಂತ ನಮ್ ಸಹನಾನೇ ಸುಂದರಿ ಉಷನಿಗಿಂತ ನಮ್ ಸಹನಾನೇ ಸುಂದರಿ ಒಟ್ನಲ್ಲೇ ಸಹನ ನಮ್ಮೆಲ್ರಿಗಿಂತ ಸುಂದರವಾದ ಹುಡುಗಿ ಒಟ್ನಲ್ಲಿ ಸಹನಾ ನಮ್ಮೆಲ್ರಿಗಿಂತ ಸುಂದರವಾದ ಹುಡುಗಿ ಇಷ್ಟ ಮಾತ್ರ ನಿಜ ಇಷ್ಟ ಮಾತ್ರ ನಿಜ ಸುಂದರಿ ಮಾತ್ರ ಅಲ್ಲ ಒಳ್ಳೆ ಹುಡುಗೀನು ಹೌದು ಸುಂದರಿ ಮಾತ್ರ ಅಲ್ಲ ಒಳ್ಳೂ ಹೌದು ಡ್ರಿಲ್ಸ್ ರೆಪಿಟೇಷನ್ ಡ್ರಿಲ್ ರಿಪೀಟ್ ಅಷ್ಟು ಮೀಟಕ್ಕಿಂತ ನಿಮ್ಮ ತೋಟ ದೊಡ್ಡದು ನಮ್ಮ ತೋಟಕ್ಕಿಂತ ನಿಮ್ಮ ತೋಟ ದೊಡ್ಡದು ನಮ್ಮ ಮನೆಗಿಂತ ನಿಮ್ಮ ಮನೆ ಚಿಕ್ಕದು ನಮ್ಮ ಮನೆಗಿಂತ ನಿಮ್ಮ ಮನೆ ಚಿಕ್ಕದು ಬೆಂಗಳೂರಿಗಿಂತ ಮೈಸೂರು ಚಿಕ್ಕದು ಚಿಕ್ಕದು ಸ್ನೇಹನಿಗಿಂತ ಸಹನ ಎತ್ತರ ಸ್ನೇಹನಿಗಿಂತ ಸಹನ ಎತ್ತರ ಗೌರಿಗಿಂತ ರವಿ ಕುಳ್ಳು ಗೌರಿಗಿಂತ ರವಿ ಕುಳ್ಳು ಸಿಂಧೂಗಿಂತ ಇಂದು ಕಪ್ಪು ಸಿಂಧೂಗಿಂತ ಇಂದು ಕಪ್ಪು ಎಲ್ಲಕ್ಕಿಂತ ಕೆಂಡ ಸಂಪಿಗೆಗೆ ವಾಸನೆ ಜಾಸ್ತಿ ಎಲ್ಲಕ್ಕಿಂತ ಕೆಂಡ ವಾಸನೆ ಜಾಸ್ತಿ ಎಲ್ಲಕ್ಕಿಂತ ಈ ಮನೆ ಪುಟ್ಟದು ಎಲ್ಲಕ್ಕಿಂತ ಈ ಮನೆ ಪುಟ್ಟದು ಎಲ್ಲಕ್ಕಿಂತ ಈ ಹೂ ದೊಡ್ಡದು ಎಲ್ಲಕ್ಕಿಂತ ಈ ಹೂ ದೊಡ್ಡದು ಸಹನ ಎಲ್ಲರಿಗಿಂತ ಸುಂದರಿ ಸಹನ ಎಲ್ಲರಿಗಿಂತ ಸುಂದರಿ ಸುಷ್ಮಾ ಎಲ್ಲರಿಗಿಂತ ಒಳ್ಳೆಯ ಹುಡುಗಿ ಸುಷ್ಮಾ ಎಲ್ಲರಿಗಿಂತ ಒಳ್ಳೆಯ ಹುಡುಗಿಂತ ಅವನು ಎತ್ತರ ಎಲ್ಲರಿಗಿಂತ ಅವನು ಎತ್ತರ ಸಹನ ಸುಂದರವಾದ ಹುಡುಗಿ ಸಹನ ಸುಂದರವಾದ ಹುಡುಗಿ ಅದು ಎತ್ತರವಾದ ಮರ ಅದು ಎತ್ತರವಾದ ಮರ ನಮ್ಮ ತಂದೆಗಿಂತ ನಿಮ್ಮ ತಂದೇನೆ ಎತ್ತರ ನಮ್ಮ ತಂದೆಗಿಂತ ನಿಮ್ಮ ತಂದೇನೆ ಎತ್ತರ ರಾಜು ಮನೆ ನಾಯಿಗಿಂತ ರಾಮನ ಮನೆ ನಾಯಿನೇ ಚೆನ್ನ ರಾಜು ಮನೆ ನಾಯಿಗಿಂತ ರಾಮನ ಮನೆ ನಾಯಿನೇ ಚೆನ್ನ ನನ್ನ ಕವನಕ್ಕಿಂತ ನಿನ್ನ ಕವನಾನೇ ಒಳ್ಳ ನನ್ನ ಕವನಕ್ಕಿಂತ ನಿನ್ನ ಕವನಾನೇ ಒಳ್ಳ ಕೆ ಮರ ಯಾವುದು ಇಲ್ಲಿ ಕೆಂಡ್ ಸಂಖ್ಯೆ ಯಾವುದು ಇಲ್ಲಿ ನಿಮ್ ಯಾವುದು ಅಲ್ಲಿ ನಿಮ್ಮ ಮನೆ ಯಾವುದು ಅಲ್ಲಿ ಕೆಂಡ ಸಂಪಿಗೆ ಮರ ಅದು ನಮ್ಮ ಅದು ಅಲ್ಲಿ ನಮ್ಮನೆ ಮಾಡಲ್ ನಮ್ಮ ಚಿಕ್ಕಪ್ಪನ ತೋಟಕ್ಕಿಂತ ಇದೇ ದೊಡ್ಡದು ನಾವು ಸಬ್ಸ್ಟಿಟ್ಯೂಟ್ ಉಷನಿಗಿಂತ ಕಮಲಾಕಪ್ಪು ನಾನು ನನಗಿಂತ ಕಮಲಾ ಕಪ್ಪು ಸ್ನೇಹನಿಗಿಂತ ಸಹನಾ ಎತ್ತರ ರಾಜು ರಾಜುವಿಗಿಂತ ಸಹನಾ ಎತ್ತರ ನಮ್ಮೆಲ್ಲರಿಗಿಂತ ಇವಳು ಸುಂದರವಾದ ಹುಡುಗಿ ಅವರೆಲ್ಲರೂ ಅವರೆಲ್ಲರಿಗಿಂತ ಇವಳು ಸುಂದರವಾದ ಹುಡುಗಿ ಮೈಸೂರಿಗಿಂತ ಬೆಂಗಳೂರು ದೊಡ್ಡದು ನಮ್ಮ ಊರು ನಮ್ಮ ಊರಿಗಿಂತ ಬೆಂಗಳೂರು ದೊಡ್ಡದು ಬಿಲ್ಡಪ್ ಡ್ರಿಲ್ ಮಾಡಲ್ ದೊಡ್ಡದು ಈ ತೋಟ ದೊಡ್ಡದು ಚಿಕ್ಕಪ್ಪನ ತೋಟಕ್ಕಿಂತ ಈ ತೋಟ ದೊಡ್ಡದು ನಮ್ಮ ಚಿಕ್ಕಪ್ಪನ ತೋಟಕ್ಕಿಂತ ಈ ತೋಟ ದೊಡ್ಡದು ನೌ ಬಿಲ್ಡಪ್ ಚಿಕ್ಕದು ಮನೆ ಚಿಕ್ಕದು ನಿಮ್ಮ ಮನೆ ಚಿಕ್ಕದು ಮನೆಗಿಂತ ನಿಮ್ಮ ಮನೆ ಚಿಕ್ಕದು ನಮ್ಮ ಮನೆಗಿಂತ ನಿಮ್ಮ ಮನೆ ಚಿಕ್ಕದು ಕೆಂಪದು ಹೊಸ ಸೀರೆ ಕೆಂಪದು ಅಕ್ಕನ ಹೊಸ ಸೀರೆ ಕೆಂಪದು ಲಕ್ಷ್ಮಿಯ ಅಕ್ಕನ ಹೊಸೀರೆ ಕೆಂಪದು ಕಮ್ಮಿ ವಯಸ್ಸು ಕಮ್ಮಿ ಅವಳಿಗೆ ವಯಸ್ಸು ಕಮ್ಮಿ ನನಗಿಂತ ಅವಳಿಗೆ ವಯಸ್ಸು ಕಮ್ಮಿ ಕುಳ್ಳು ಗಿಡ ಕುಳ್ಳು ಇರುವಂತಿಗೆ ಗಿಡ ಕೊಳ್ಳು ಮಲ್ಲಿಗೆ ಗಿಡಕ್ಕಿಂತ ಇರುವಂತಿಗೆ ಗಿಡ ಕುಳ್ಳು. ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ನನಗಿಂತ ಸಹನ ಎತ್ತರ ಸಹನಾಗಿಂತ ನಾನು ಕುಳ್ಳು. ನೌ ಟ್ರಾನ್ಸ್ಫಾರ್ಮ್ ರಾಮುಗಿಂತ ಶಾಮು ಚಿಕ್ಕವನು ಶ್ಯಾಮೂಗಿಂತ ರಾಮು ದೊಡ್ಡವನು ಇರುವಂತಿಗೇಗಿಂತ ಕೆಂಡಸಂಪಿಗೆಗೆ ವಾಸನೆ ಹೆಚ್ಚು ಇರುವಂತಿಗೆಗೆ ಕೆಂಡಸಂಪಿಗೆಗಿಂತ ವಾಸನೆ ಕಮ್ಮಿ ಶೀಲನೆಗಿಂತ ಮಾಧು ಬಣ್ಣ ಬಿಳೆ ಮಾಧುಗಿಂತ ಶೀಲನ ಬಣ್ಣ ಕಪ್ಪು ಸಂಸ್ಕಾರಕ್ಕಿಂತ ದಾಟು ದೊಡ್ಡದು ದಟುಗಿಂತ ಸಂಸ್ಕಾರ ಚಿಕ್ಕದು